ಹನುಮಂತರಾಯರು ಕೃಷ್ಣಸ್ವಾಮಯ್ಯರ್ ನಾನು ಮೈಸೂರಿನಲ್ಲಿ ಓದುತ್ತಿದ್ದುದು ಎಂಟು ತಿಂಗಳು ಮಾತ್ರ ಆ ವರ್ಷ ಸಾವಿರದ ನನ್ನ ಕುಟುಂಬಕ್ಕೆ ದುರದೃಷ್ಟದ ವರ್ಷ ನನ್ನ ಅಜ್ಜಂದಿರು ಸಾವಿರದ ಒಂಬೈನೂರಲ್ಲಿಯೇ ತೀರಿಕೊಂಡಿದ್ದರು ಅದಾದ ಕೊಂಚ ಕಾಲದಲ್ಲಿ ನನ್ನ ಮಾತಾಮಹಿ ಸಮಸ್ತ ಕುಟುಂಬವನ್ನು ತಾಯಿಯಂತೆ ಕಾಪಾಡಿದವರು ತೀರಿಕೊಂಡರು ಅವರ ತಂಬಂದಿರು ನಮ್ಮ ಕುಟುಂಬವನ್ನೆಲ್ಲ ಪೋಷಿಸುತ್ತಿದ್ದವರು ಅಲ್ಲಿಂದ ಎರಡು ವರ್ಷದೊಳಗಾಗಿ ತೀರಿಕೊಂಡರು ಈ ಸಾವುಗಳ ಸುದ್ದಿಯಿಂದ ನನಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು ಓದಿನಲ್ಲಿ ಊರಿಗೆ ರಜಾಕೆಂದು ಹೋದವನು ಮೈಸೂರಿಗೆ ಹಿಂದಿರುಗಲಿಲ್ಲ ಮಾರನೇ ವರ್ಷ ಸಾವಿರದ ಒಂಬೈನೂರ ಮೂರು ಕೋಲಾರದಲ್ಲಿ ಫಿಫ್ತ್ ಫಾರ್ಮ್ಗೆ ಸೇರಿದೆ ಹನುಮಂತರಾಯರು ಆಗ ನನಗೆ ಉಪಾಧ್ಯಾಯರಾಗಿದ್ದ ಹಲವರ ಹೆಸರನ್ನು ಭಕ್ತಿ ಕೃತಜ್ಞತೆಗಳಿಂದ ನೆನೆಯಬೇಕು ಮೊದಲನೆಯವರು ಕನ್ನಡ ಪಂಡಿತ ಹನುಮಂತರಾಯರು ಇವರ ಪಾಠಕ್ರಮದ ಸ್ವಾರಸ್ಯ ಹೆಚ್ಚಿನದೋ ಸ್ವಭಾವದ ಸೌಜನ್ಯ ಹೆಚ್ಚಿನದೋ ನಾನು ನಿರ್ಣಯಿಸಲಾರೆ ಎರಡರ ಪ್ರಯೋಜನವನ್ನು ಪಡೆದವನು ನಾನು ಪಾಠ ಹೇಳುವಾಗ ಛಂದಸ್ಸು ಅಲಂಕಾರಗಳೆರಡನ್ನೂ ಕೊಂಚ ಕೊಂಚ ಕುಂ ಕುಲಯಾನಂದದಿಂದ ಉದಾಹರಣೆಗಳನ್ನು ಕೊಡುವರು ಒಂದಾನೊಂದು ಸಂದರ್ಭದಲ್ಲಿ ಅಪ್ಪಯ್ಯ ದೀಕ್ಷಿತರು ಕಂಚಿಯ ವರದಾರಾಜ ಸ್ವಾಮಿಯನ್ನು ಕುರಿತು ರಚಿಸಿದ ಸ್ತೋತ್ರಗಳಲ್ಲೊಂದನ್ನು ಚಂದೋಲಕ್ಷಣ ಅಲಂಕಾರ ಲಕ್ಷಣಗಳಿಗೆ ಉದಾಹರಣೆಯಾಗಿ ಹೇಳಿದ್ದು ನನಗೆ ಈಗಲೂ ಜ್ಞಾಪಕವಿದೆ ಮಂದಸ್ಮಿತ ಸ್ಫುರಿತ ಮುಗ್ಧ ಮುಕಾರವಿಂದ ಕಂದ ರಚನೆ ಒಂದು ಸಾರಿ ನಾನು ಅವರನ್ನು ಕಂದ ರಚನೆ ಹೇಗೆ ಎಂದು ಕೇಳಿದೆ ಅವರು ತಾನೇ ತಿಳಿಯಬೇಕಪ್ಪ ಎಂದರು ನಾನು ನನಗೆ ಸ್ವಲ್ಪ ಹೇಳಿಕೊಡಬೇಕಲ್ಲ ಸಾರ್ ಎಂದೆ ಅವರು ಹೇಳಿದೆಲ್ಲಪ್ಪಾ ತಾನೇ ತಿಳಿದು ಬರುತ್ತದೆಂದು ಕೊಂಚ ವಯಸ್ಸಾಗಿ ಅನುಭವವಾಗಬೇಕು ಎಂದರು ಕ್ಲಾಸಿನಲ್ಲಿ ಎಲ್ಲರೂ ನಕರು ನನಗೆ ನಾಚಿಕೆಯಾಗಿರಬೇಕು ನನಗೆ ಒಂದಾನೊಂದು ಕಾಲದಲ್ಲಿ ನಾಚಿಕೆ ಇತ್ತು ಇದಾದ ಕೆಲವು ದಿವಸಗಳ ಮೇಲೆ ಗಣೇಶನ ಹಬ್ಬ ಬಂತು ಆಗ ಹಾಸ್ಟೆಲಿನಲ್ಲಿ ವಿದ್ಯಾರ್ಥಿಗಳು ಗಣೇಶನನ್ನು ಕೂರಿಸಿ ಪೂಜೆ ಮಾಡಿದರು ಗಣೇಶ ಮೂರ್ತಿಯನ್ನು ಉದ್ವಾಸನ ಮಾಡುವ ದಿವಸ ಭಜನೆ ಮಂಗಳಾರ್ತಿ ನಾನು ಆ ಹೊತ್ತಿಗೆ ಒಂದೆರಡು ಪದ್ಯಗಳನ್ನು ಹೊಸಿದಿದ್ದೆ ಒಂದರಲ್ಲಿ ಒಂದು ಸಣ್ಣ ತುಳುಕು ಜ್ಞಾಪಕವಿದೆ ದರೆಯೋಳ್ ಕಾಂಚನ ಭಾಗ ಸಂಸ್ಥಿತ ಲಸತ್ ಸತ್ ಪುರಂದಾಂಗ್ಲೇಯ ಕಲೋಚ್ಚ ಪಾಠ ಗೃಹದೊಳ್ ನಾಮಧುವರ್ ಬಾಲಕರ್ ಒಂದೆರಡು ಶ್ರೀ ಗೌರಿ ಪ್ರಿಯ ತನಯಂ ವಾಗಿಶಾದ್ಯ ಮರವಿನುತ ಪಾದಂ ವರದಂ ಭೋಗೀಶ ಭೂಷಿತಾಂಗಂ ರಾಗದಿ ಪೊರೆಯಮ್ಮ ಗುರುಗಳಂ ಬಾಲಕರಂ ಪುರದಹನ ಸಮೂಹ ದಂದ ಪುರಹನು ನಿನ್ನ ದೈದ ಪೂಜಿಸಿದ ನೆನಲ್ ದರೆಯೊಳ್ ಮನುಜರ ಮಾತೇಂ ಪರಿಪರಿ ವಿದ್ಯಗಳ ನಿತ್ತು ಪೊರೆ ಗಣನಾತ ಹನುಮಂತರಾಯರು ಆ ಬಂದಿದ್ದರು ನನ್ನನ್ನು ನೋಡಿ ನಗುತ್ತಾ ಏನಯ್ಯ ಕಂದ ಮಾಡಿಬಿಟ್ಟೆ ಚೆನ್ನಾಗಿದೆಯಪ್ಪ ಎಂದರು ಆ ಹೊತ್ತಿನ ನಗುವಿಗೆ ಕೊನೆ ಹನುಮಂತರಾಯರು ಅತ್ಯಂತ ಪರಿಶುದ್ಧರು ಭಗವದ್ರಕ್ತರು ವಿನೀತರು ಅವರು ಮುಳುಬಾಗಿಲಿಗೆ ಬಂದು ಒಂದು ತಿಂಗಳಿದ್ದು ನರಸಿಂಹತೀರ್ಥದಲ್ಲಿ ಶ್ರೀ ಪಾದರಾಜರ ಸೇವೆ ಮಾಡಿದರು ಹಾಗೆ ಸೋಮೇಶ್ವರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಿದರು ಕೆಲಸದಿಂದ ನಿವೃತ್ತರಾದ ಬಳಿಕ ಅವರ ಕನ್ನಡದ ಅಭಿಮಾನ ಕ್ರಿಯಾ ತತ್ಪರವಾಗಿತ್ತು ನಾನು ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ನಾಲ್ಕಾರು ಬಾರಿ ಒಂದು ಬಂದು ಉದಾರವಾಗಿ ಕಾಣಿಕೆ ಸಲ್ಲಿಸಿದರು ಅವರಿಗಿದ್ದ ಹುದ್ದೆ ಹೈಸ್ಕೂಲು ಪಂಡಿತನದು ಅವರಿಗಿದ್ದ ದೊಡ್ಡತನ ಮಂತ್ರಿ ಮಹಾಮಂತ್ರಿಗಳಿಗೆ ಇರಬೇಕಾದದ್ದು ಕೃಷ್ಣಸ್ವಾಮಯ್ಯ ನನ್ನ ಕೋಲಾರದ ನನಗೆ ವೈಯಕ್ತಿಕವಾಗಿ ಮೆಚ್ಚಾದವರು ಆ ವಿ ಕೃಷ್ಣಸ್ವಾಮಯ್ಯರ್ ಇವರು ಇಂಗ್ಲಿಷ್ ಪಾಠ ಹೇಳುತ್ತಿದ್ದರು ಉತ್ತರೋತ್ತರ ಇವರು ಚನ್ನಪಟ್ಟಣದಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು ಮೈಸೂರಿನಲ್ಲಿಯೂ ಬಹುಕಾಲ ಹೆಡ್ ಆಗಿದ್ದರು ಅವರ ರೂಪ ವ್ಯಕ್ತಿ ನನಗೆ ಆಕರ್ಷಕವೆನಿಸಿತ್ತು ಹಾಡು ತುಂಬಾ ಎತ್ತರವಲ್ಲ ತುಂಬಾ ದಪ್ಪವೂ ಅಲ್ಲ ಬಣ್ಣ ಕಾಂತಿಯುಳ್ಳು ಅವರ ಉಡುಪು ಚೊಕಟವಾಗಿ ಚಕ್ಕಿತವಾಗಿದ್ದದ್ದು ಹಾಲು ನೊರೆಯಂತೆ ಬಿಳುಪಾದ ರುಮಾಲು ಅದರಂತೆಯೇ ಉಡುವ ಪಂಚೆ ಮೈಗೊಪ್ಪುವಂತ ಕೋಟು ಕನ್ನಡಕ ಇದು ಅವರ ಸಾಮಾನ್ಯವಾದ ರೂಪ ಮುಖ ಪ್ರಸನ್ನವಾಗಿರುತ್ತಿತ್ತು ಆದರೆ ಯಾರು ಅವರೊಡನೆ ಸಲಿಕೆ ತೆಗೆದುಕೊಳ್ಳುವಂತಿರಲಿಲ್ಲ ಒಟ್ಟಿನ ಮೇಲೆ ಯಾವುದನ್ನು ಇಂಗ್ಲಿಶಿನಲ್ಲಿ ಅರಿಸ್ಟೋಕ್ರಾಟಿಕ್ ಎನ್ನುತ್ತಾರೋ ಅಂತ ಶ್ರೀಮದ್ ಗಾಂಭೀರ್ಯ ಅವರ ವಿಶೇಷ ಶಕ್ತಿ ಎಂದರೆ ಅವರ ಇಂಗ್ಲಿಷ್ ವಾಕು ಶಬ್ದೋಚ್ಚಾರಣೆಯೇ ಆಕರ್ಷಕವಾದದ್ದು ವಾಕ್ಯ ರಚನೆಯೂ ಹಾಗೆಯೇ ಇಂಗ್ಲಿಶ ವಂಶದಲ್ಲಿ ಹುಟ್ಟಿದವರು ಒಪ್ಪಿಕೊಳ್ಳಬಹುದಾಗಿದೆ ಾಗಿದ್ದದ್ದು ಕೃಷ್ಣಸ್ವಾಮಿಯರ ಇಂಗ್ಲಿಷ್ ಮಾತು ಅವರು ಬಹು ಮಾತಿನವರಲ್ಲ ಆದರೆ ಆಡಿದ ಕೊಂಚ ಕೊಂಚ ಮಾತನ್ನು ಚೆನ್ನಾಗಿ ಆಡುವರು ಅವರ ಇಂಗ್ಲಿಷ್ ಮಾತಿನಲ್ಲಿ ನನಗೆ ಕೊಂಚ ಮೋಹವಿತ್ತೆಂದು ಒಪ್ಪಿಕೊಳ್ಳಬೇಕು ಅವರು ನೈಜವಾಗಿ ಸಾಹಿತ್ಯ ಪ್ರೇಮಿಗಳು ಕೋಲಾರದಲ್ಲಿ ಅವರು ವಾಸವಾಗಿದ್ದದ್ದು ಹೈಸ್ಕೂಲಿಗೆ ಸಮೀಪವಾಗಿದ್ದ ಒಂದು ಮನೆಯಲ್ಲಿ ಅವರ ಕುಟುಂಬ ಆರೋಗ್ಯ ಸಾಲದವರು ಅವರ ಪತ್ನಿ ಪುತ್ರಾದಿಗಳು ವರ್ಷದಲ್ಲಿ ಆರು ತಿಂಗಳ ಕಾಲ ಮದ್ರಾಸಿನಲ್ಲಿರುತ್ತಿದ್ದರು ಅವರನ್ನು ನೋಡಿಕೊಂಡು ಬರುವುದಕ್ಕಾಗಿ ಕೃಷ್ಣಸ್ವಾಮಿ ಅಯ್ಯರವರು ಆಗಾಗ ಮದ್ರಾಸಿಗೆ ಹೋಗಿ ಆ ಎರಡು ಮೂರು ದಿನಗಳ ಕಾಲ ಇಬ್ಬರು ಆಪ್ತ ಶಿಷ್ಯರಿಗೆ ಮನೆಯನ್ನೊಪ್ಪಿಸುವರು ಆ ಶಿಷ್ಯರಲ್ಲಿ ನನ್ನ ಸ್ನೇಹಿತ ವಿಜಲಾಪುರದ ವೆಂಕಟೇಶಯ್ಯ ಒಬ್ಬ ನಾನೊಬ್ಬ ಈ ಕಾರಣದಿಂದ ನಾನು ಎಷ್ಟೋ ದಿನ ಶಾಲೆಗೆ ಚೆಕ್ಕರ್ ಹೊಡೆದು ಕೃಷ್ಣಸ್ವಾಮಿ ಅಯ್ಯರ್ ಅವರ ಮನೆಯಲ್ಲಿ ಅವರ ಪುಸ್ತಕಗಳನ್ನು ನೋಡುತ್ತಿದ್ದುದುಂಟು ಕೃಷ್ಣಸ್ವಾಮಿ ಅಯ್ಯರ್ ಒಳ್ಳೆಯ ಗ್ರಂಥ ಭಂಡಾರವನ್ನಿಟ್ಟಿದ್ದರು ಅದರಲ್ಲಿ ಇಂಗ್ಲಿಷ್ ಕಾವ್ಯ ಕಾದಂಬರಿಗಳು ವಿಮರ್ಶೋಪನ್ಯಾಸಗಳು ಚರಿತ್ರೆಯ ಪುಸ್ತಕಗಳು ಹೆಚ್ಚಾಗಿದ್ದವು ಅವುಗಳ ಜೊತೆಯಲ್ಲಿ ಬ್ರಹ್ಮವಾದಿನ್ ಪತ್ರಿಕೆಯ ರಟ್ಟುಕಟ್ಟಿದ ಸಂಪುಟಗಳು ಬಿಎ ಕಾಮೇಶ್ವರ ಮೊದಲಾದವರು ಪ್ರಕಟಿಸಿದ್ದ ಸಂಸ್ಕೃತ ಸಾಹಿತ್ಯವನ್ನು ಕುರಿತ ಮತ್ತು ಹಿಂದೂ ಮತಕ್ಕೆ ಸಂಬಂಧಪಟ್ಟ ಇಂಗ್ಲಿಷ್ ಪುಸ್ತಕಗಳೂ ಇದ್ದವು ನನ್ನ ಕಾಲ ಈ ಇಂಗ್ಲಿಷ್ ಸಾಹಿತ್ಯ ಪುಸ್ತಕಗಳಿಗೂ ಮತ್ತು ಧರ್ಮಗಳನ್ನು ಕುರಿತ ಪುಸ್ತಕಗಳಿಗೂ ವಿನಿಯೋಗವಾಗುತ್ತಿತ್ತು ಆ ಸುಮಾರಿನಲ್ಲಿ ಕಾಶಿಯಲ್ಲಿ ಅನ್ನಿಬೆಸೆಂಟ್ ರನಾರಸ್ ಹಿಂದೂ ಕಾಲೇಜು ಸಂಸ್ಥೆಯನ್ನು ನಡೆಸುತ್ತಿದ್ದರು ಆ ಕಾಲೇಜಿನ ಪರವಾಗಿ ಟೆಕ್ಸ್ಟ್ ಬುಕ್ ಆಫ್ ಸನಾತನ ಧರ್ಮ ಎಂಬ ಮೂರು ಗ್ರಂಥಗಳು ಪ್ರಕಟವಾಗಿದ್ದವು ಈ ಸಂಗತಿ ನನಗೆ ತಿಳಿಯ ಬಂದದ್ದು ನನ್ನ ಮೇಷ್ಠರು ಕೃಷ್ಣಸ್ವಾಮಿ ಅಯ್ಯರವರ ಮನೆಯಲ್ಲಿ ನನಗೆ ಸಿಕ್ಕಿದ ಸೆಂಟ್ರಲ್ ಹಿಂದೂ ಕಾಲೇಜು ಮ್ಯಾಗಝಿನ್ ಪತ್ರಿಕೆಯಿಂದ ಆ ಸಂಗತಿ ನನಗೆ ತಿಳಿದ ಕೂಡಲೇ ನಾನು ಆ ಪುಸ್ತಕವನ್ನು ಬೇಡಿ ಕಾಶಿಗೆ ಬರೆದಿದೆ ಅದರಂತೆ ನನಗೆ ಪುಸ್ತಕದ ಬಾಂಗಿ ವಿಪಿ ಮೂಲಕ ಬಂದಿತ್ತು ಅಂಚಿಯಾಳು ಆ ಬಾಂಗಿಯನ್ನು ಹಿಡಿದು ಹೈಸ್ಕೂಲಿನಲ್ಲಿ ನಾನು ಕ್ಲಾಸಿನಲ್ಲಿದ್ದಾಗ ಅಲ್ಲಿಗೆ ತಂದ ಆಗ ಕೃಷ್ಣಸ್ವಾಮಿ ಯರ್ ಕ್ಲಾಸ್ ನಡೆಸುತ್ತಿದ್ದರು ನಾನು ಆಚಿಯನ ಸನ್ನೆಯನ್ನು ನೋಡಿ ಕ್ಲಾಸಿನಿಂದ ಹೊರಕ್ಕೆ ಹೋಗಿ ಹಣ ಮಾಡಿ ಬಾಂಗಿಯನ್ನು ಕೈಯಲ್ಲಿ ಹಿಡಿದು ಕ್ಲಾಸಿಗೆ ಬಂದೆ ಇದನ್ನೆಲ್ಲಾ ಕೃಷ್ಣಸ್ವಾಮಯರ್ ನೋಡಿ ಸಂದರ್ಭವನ್ನು ಗ್ರಹಿಸಿದರು ನಾನು ಕ್ಲಾಸಿನೊಳಗೆ ಬಂದ ಕೂಡಲೇ ಕೇಳಿದರು ಏನದು ನಾನು ಪುಸ್ತಕ ಏನು ಪುಸ್ತಕ ಟೆಕ್ಸ್ಟ್ ಬುಕ್ ಆಫ್ ಸನಾಥನ ಧರ್ಮ ಸರಿಯಾಯಿತು ಈಗ ನಿನ್ನ ಓದು ಮೊದಲೇ ದಾರಿ ತಪ್ಪಿತ್ತು ಇನ್ನು ಎಂಟು ದಿನ ಬೇರೆ ಎಲ್ಲಾ ವಿಚಾರಕ್ಕೂ ಸೊನ್ನೆ ಈ ಪಿಶಾಚಿ ಹಿಡಿಯುತ್ತದೆ ನಾನು ಸುಮ್ಮನಿದ್ದೆ ಎಲ್ಲಾ ವೆಂಕಟೇಶಯ್ಯ ಇನ್ನು ಮೇಲೆ ಇವನನ್ನು ಆ ಮನೆಗೆ ಸೇರಿಸಬೇಡ ಇವನು ಓದಬೇಕಾದದ್ದನ್ನು ಓದದೆ ಇನ್ನೇನೇನೋ ನೋಡಿ ತಲೆ ಕೇಳಿಸಿಕೊಳ್ಳುತ್ತಿದ್ದಾನೆ ಆದರೆ ಅವರ ಚೀಮಾರಿ ಸಾರ್ಥಕವಾಗಲಿಲ್ಲ ಜನರಲ್ ರೀಡಿಂಗ್ ಎಂದರೆ ಸಾಮಾನ್ಯ ಗ್ರಂಥಾವಲೋಕನೆಯಲ್ಲಿ ನನಗೆ ಅಭಿರುಚಿ ಉಂಟು ಉಂಟು ಮಾಡಿದವರೇ ಕೃಷ್ಣಸ್ವಾಮಯ್ಯರ್ ಒಂದು ನಿದರ್ಶನ ಚರಿತ್ರೆಯ ಬೋಧನೆ ಅವರು ಚರಿತ್ರೆ ಪಾಠ ಹೇಳುತ್ತಿದ್ದರು ಇಂಗ್ಲೆಂಡಿನ ಚರಿತ್ರೆ ಆಗ ನಮಗೆ ಗೊತ್ತಾಗಿದ್ದ ಪಠ್ಯ ಪುಸ್ತಕ ಅರಬೆಲ್ಲಾ ಬಿ ಓಕ್ಲಿ ಬಕ್ಲಿ ಎಂಬ ಲೇಖಕರು Outline of, of British, uh, uh, outline of the history of the British people. Outline mm of the history of the British people. That book was written in English. It was written in the book. I am very happy. I am very happy to tell you. One day, when I tell you this book, Krishna Swamayar wrote a book in the book of P.T.K. The book was written in the book of Lord Marley Maharshan. The book of Lord Marley Maharshan. ಪ್ರಕಾಶವಾಯಿತೆಂಬ ವಿಷಯ ಗ್ಲಾಸ್ಟನ್ನನ ಮಹಿಮೆಯನ್ನು ಕುರಿತು ಎರಡು ಮಾತು ಮಾರ್ಲೆಯ ಬರವಣಿಗೆಯನ್ನು ಕುರಿತು ಎರಡು ಮಾತು ಆ ಮಹಾಗ್ರಂಥವನ್ನು ಇಂಡಿಯಾ ದೇಶದಲ್ಲಿ ಎಲ್ಲರೂ ಓದಬೇಕಾದದ್ದೆಂದು ಎರಡು ಮಾತು ಕೃಷ್ಣಸ್ವಾಮಿಯರ ವಾಕ್ಯಗಳನ್ನು ಕೇಳುತ್ತಿದ್ದಂತೆ ನನಗೆ ಹೃದಯದ ಅಂತರಾಳದಲ್ಲಿ ಏನೋ ಒಂದು ದೊಡ್ಡ ಬೆಳಕಿನ ಅನುಭವವಾಯಿತು ಇಂಥ ಮಹಾನುಭಾವರಿರುತ್ತಾರೆಯೇ ಅಂಥ ಒಳ್ಳೆಯ ಲೇಖನಗರಿರುತ್ತಾರೆಯೇ ನಾನು ಆ ಗ್ರಂಥವನ್ನು ಓದುವುದೆಂದಿಗೆ ಇವು ನನ್ನಲ್ಲುಂಟಾದ ಆಲೋಚನೆಗಳು ಕೃಷ್ಣಸ್ವಾಮಯ್ಯರ್ ಸ್ವಭಾವದಲ್ಲಿ ಕೊಂಚ ಕಟ್ಟುನಿಟ್ಟಾದವರು ಅವರನ್ನು ಕಂಡರೆ ನಮಗೆ ಭಯವೇ ಅವರು ನಿರ್ದಾಕ್ಷಿಣ್ಯವಾಗಿ ಖಂಡಿಸಬೇಕಾದದ್ದನ್ನು ಖಂಡಿಸುವರು ಆದರೆ ದಯಾವಂತರು ಉಪಕಾರಶೀಲರು ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಅವರು ಸಹಾಯ ಕೊಟ್ಟಿದ್ದನ್ನು ನಾನು ಬಲೆ ಅವರು ರೈ ಆ ವಿ ಎಸ್ ಶ್ರೀನಿವಾಸ ಶಾಸಕಗಳನ್ನು ಕಾಣುವುದಕ್ಕಾಗಿ ಆಗಾಗ ಬರುತ್ತಿದ್ದರು ಶಾಸಿಗಳವರಿಗೆ ಅವರ ವಿಷಯದಲ್ಲಿ ತುಂಬಾ ಆಧರಣೆ ಶಾಸಿಗಳ ಜೊತೆಯಲ್ಲಿ ನಾನಿದ್ದಾಗ ನನ್ನ ಮೇಷ್ಠರು ನನ್ನನ್ನು ಕೊಂಚ ಕೊಂಚ ಗೇಲಿ ಮಾಡುವರು ಶಾಸಿಗಳಿಗೆ ಅವರಿಂದ ತುಂಬಾ ಸಂತೋಷ ಕೃಷ್ಣಸ್ವಾಮಯ್ಯರ್ ನೋಟಕ್ಕೂ ನಡತೆಯಲ್ಲಿಯೂ ತಮ್ಮ ವಿದ್ವತ್ ಪ್ರಭಾವದಿಂದ ಎಲ್ಲರಲ್ಲಿಯೂ ಮನ್ನಣೆ ಪಡೆದವರು ಅವರಿಗೆ ಸಂಗೀತದಲ್ಲಿಯೂ ಅಭಿಮಾನ ನನ್ನ ಮನಸ್ಸಿಗೆ ಅವರನ್ನು ಸ್ಮರಿಸಿಕೊಳ್ಳುವುದು ಒಂದು ದೊಡ್ಡ ಸಂತೋಷ